ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣಥಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ಪ್ರಶ್ನೆ ಮಾಡ್ತಾನೆ ಜ್ಞಾನ ಸಾಧನದ ಮಾರ್ಗ ಅಥವಾ ಉಪಾಯದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾಗ ನಾನು ಯಾವುದನ್ನ ಆಶ್ರಯ ಮಾಡಬೇಕು ಅಂತ ಅರ್ಜುನನಿಗೆ ಇನ್ನು ಸಂಶಯ ಅನ್ನೋದಿದೆ ಅದಕ್ಕೆ ನೀನು ಹೇಳಿರುವಂತಹ ಮಾತಿನಲ್ಲಿ ನನಗೆ ದೃಢವಾದ ವಿಶ್ವಾಸ ಅನ್ನೋದು ಬರ್ತಿಲ್ಲ ಆದ್ದರಿಂದ ಆ ಬರಬೇಕು ಅಂತ ನಾನು ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದ ಅಂತ ನಿನ್ನೆ ದಿನ ನೋಡಿದ್ವಿ ಅದಕ್ಕೆ ಉತ್ತರ ರೂಪವಾಗಿ ನಲವತ್ತೊಂದನೇ ಶ್ಲೋಕದಲ್ಲಿ ಪ್ರಮಾಣ ಸಿದ್ಧವಾಗಿರ್ತಕ್ಕಂಥ ದಾರಿ ಅಂದರೆ ಒಂದೇ ಇರೋದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ವ್ಯವಸಾಯ ಆತ್ಮಿಕ ಬುದ್ಧಿ ರೇಕೇಹ ಕುರುನಂದನ ಬಹುಶಾಖಾಹಿ ಅನಂತಶ್ಚ ಬುದ್ಧಯು ಅವ್ಯವಸಾಯಿನಂ ಲೋಕದಲ್ಲೇ ಆಗಲಿ ಅಥವಾ ವೇದದಲ್ಲೇ ಆಗಲಿ ಪ್ರಮಾಣಸಮ್ಮತವಾಗಿರ್ತಕ್ಕಂಥ ಮಾತು ಜ್ಞಾನೋಪವ ಹೇಳುತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಅನ್ನೋದಿಲ್ಲ ಅದರಲ್ಲಿ ವೇದ ಅನ್ನೋದು ಪ್ರಬಲ ಪ್ರಮಾಣ ಪ್ರತ್ಯಕ್ಷ ಆಗಮ ಅನುಮಾನ ಅಂತ ಮೂರು ಪ್ರಮಾಣಗಳು ಅನುಮಾನಕ್ಕಿಂತ ಪ್ರತ್ಯಕ್ಷ ಪ್ರತ್ಯಕ್ಷಕ್ಕಿಂತ ಪ್ರಬಲವಾದದ್ದು ವೇದದ ಪ್ರಬಲ ಪ್ರಮಾಣಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಿಶ್ಚಯ ಇಲ್ಲದೇ ಇರ್ತಕ್ಕಂಥವ್ರು ಮಾತ್ರ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಮಾತಾಡ್ತಾರೆ ಇದು ನೀನು ಮನಸಿನಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಯಾರಿಗೆ ವೇದದ ಬಗ್ಗೆ ವಿಶ್ವಾಸ ಇಲ್ಲ ಅಥವಾ ನಿಶ್ಚಯ ಇಲ್ಲ ಅಥವಾ ಈ ಪ್ರಮಾಣಗಳು ಯಾವುದು ಸರಿಯಾದ ಮಾರ್ಗವನ್ನು ತೋರುತ್ತೆ ಅಂತ ಅರ್ಥ ಮಾಡ್ಕೊಳ್ಳದೇ ಇದ್ದವ್ರು ಮಾತ್ರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡ್ತಾರೆ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಪ್ರಮಾಣ ನಿರ್ಣೀತ ಅರ್ಥ ನಿಶ್ಚಯ ಜನಿತಾ ಬುದ್ಧಿ ಅಂತ ಪ್ರಮಾಣಗಳಿಂದ ನಿರ್ಧಾರಾತ್ಮಕವಾಗಿ ಪ್ರತಿಪಾದನೆ ಮಾಡಲ್ಪಟ್ಟ ವಿಷಯ ನಿಶ್ಚಯವನ್ನು ತಂದುಕೊಡುವಂತಹ ಬುದ್ಧಿ ಅಥವಾ ಮಾತು ಏಕಏವ ಏಕೇವ ಅಂದರೆ ಒಂದೇ ಉಪಾಯವನ್ನು ಹೇಳತ್ತೆ ಇಹ ಈ ಲೋಕದಲ್ಲಿ ಮತ್ತು ವೇದದ ಆ ವಿಷಯದಲ್ಲಿ ಬೇರೆ ಮಾತು ಅನ್ನೋದು ಇಲ್ಲವೇ ಇಲ್ಲ ಅಂತಹ ಜ್ಞಾನೋಪಾಯವೇ ವೈಷ್ಣವಧರ್ಮ ಅಥವಾ ಆಚರಣೆಗೆ ಕಾರಣ ಅಥವಾ ಹೇತು ಸತ್ಯದ ದಾರಿ ಅನ್ನೋದು ಒಂದೇ ಕರ್ಮದ ವಿಚಾರದಲ್ಲಿ ಅನೇಕ ಮತೀಯರು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿ ಮಾಡ್ತಾರೆ ಕೆಲವರು ಕರ್ಮ ಅನ್ನೋದು ಮಾಯಿಕವಾಗಿದ್ದು ಅಜ್ಞಾನಿಗೆ ಮಾತ್ರ ಕರ್ಮಾಚರಣೆ ಅಂತ ಅವನಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಈ ರೀತಿಯಾಗಿ ಪ್ರತಿಪಾದನೆ ಮಾಡುವಂತಹ ಒಂದು ವರ್ಗದ ಜನರು ಕೂಡ ಇನ್ನು ಮೀಮಾಂಸಕರು ಸ್ವರ್ಗಾದಿ ಫಲಗಳ ಅಪೇಕ್ಷೆಯಿಂದ ಯಜ್ಞ ಯಾಗಾದಿ ಕರ್ಮಗಳನ್ನು ಅನುಷ್ಠಾನ ಮಾಡಿ ಸ್ವರ್ಗಭೋಗವನ್ನು ಪಡೆಯೋದೇ ಜೀವನದ ಪರಮ ಪುರುಷಾರ್ಥ ಅಂತ ಅವರು ತಿಳ್ಕೊತಾರೆ ಅದನ್ನೇ ಉಪದೇಶವನ್ನು ಮಾಡ್ತಾರೆ ಅದಕ್ಕೆ ಕೃಷ್ಣ ನಿಷ್ಕಾಮಕರ್ಮವನ್ನು ಭಗವತ್ ಸೇವಾರೂಪವಾಗಿ ಎಲ್ಲರೂ ಕರ್ಮಗಳನ್ನು ಅಂದರೆ ಎಲ್ಲರೂ ಅಂದರೆ ಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಯಾವ ರೀತಿಯಾಗಿ ಆಚರಣೆ ಮಾಡಬೇಕೋ ಅದನ್ನು ತಿಳಿಸು ಅಂತ ಹೇಳಿದಾಗ ಶ್ರೀಕೃಷ್ಣ ಈ ರೀತಿಯಾಗಿ ನಿಷ್ಕಾಮಕರ್ಮವನ್ನೇ ಬೋಧನೆ ಮಾಡ್ತಾನೆ ಈ ಎಲ್ಲ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳಿಂದ ಅಥವಾ ವಿಚಾರಗಳಿಂದ ಸಾಧಕರ ಮನಸ್ಸಿನಲ್ಲಿ ಹೇಳ್ಬಹುದಾಗಿರ್ತಕ್ಕಂಥ ಎಲ್ಲ ಸಂಶಯಗಳನ್ನು ಗೊಂದಲಗಳನ್ನು ಕೂಡ ಈ ಮೂಲಕ ಕೃಷ್ಣ ಪರಿಹಾರ ಮಾಡ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆಯ ಕುರುನಂದನ ಈ ಅನೇಕ ಮಾರ್ಗಗಳಲ್ಲಿ ಪ್ರಮಾಣಗಳನ್ನು ತಗೊಂಡು ಅದನ್ನು ಪರಿಶೀಲನೆ ಮಾಡಿ ನಿರ್ಣೀತವಾಗಿರ್ತಕ್ಕಂಥ ಮಾರ್ಗ ಇದು ಒಂದೇ ಭಗವಂತ ತಿಳಿಸ್ಕೊಡ್ತಾನೆ ಕೃಷ್ಣ ಕೃಷ್ಣ ಉಪದೇಶ ನಿಷ್ಕಾಮ ನಿಷ್ಕಾಮಕರ್ಮ ಅಂಥ ನಿರ್ಣೀತವಾಗಿರ್ತಕ್ಕಂಥ ಸತ್ಯದ ಪಥ ಅಥವಾ ಮಾರ್ಗ ಅನ್ನೋದಾಗಿದೆ ಜೀವರು ಯಾವ ಮಾರ್ಗ ಆದ್ರೇನೋ ಎಲ್ಲವೂ ಒಂದೇ ಗಮ್ಯ ಸ್ಥಾನವನ್ನು ಅಥವಾ ಗುರಿಯನ್ನು ಮುಟ್ಟಿಸತ್ತೆ ಅಂತ ತಿಳ್ಕೊಂಡು ಯಾವುದೇ ವಿಮರ್ಶೆಯನ್ನು ಕೂಡ ಮಾಡದೆ ತಮಗೆ ತೋಚಿದ ದಾರಿಯಲ್ಲಿ ಪ್ರಯಾಣ ಮಾಡುವಂತಹವರು ಕೆಲವರು ಇದರಿಂದ ಸತ್ಯವನ್ನು ಬಹಳ ಹಗುರವಾಗಿ ಭಾವಿಸಿದಂತೆ ಆಗತ್ತೆ ಒಂದೇ ವಿಷಯದ ಬಗ್ಗೆ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಎರಡು ಮಾತುಗಳು ಯಾವತ್ತು ಅದು ಅಸತ್ಯ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಎರಡೂ ಮಾತುಗಳಿಂದಲೂ ನಮಗೆ ಒಂದೇ ಫಲ ದೊರೆಯೋದಾದರೆ ಅಸತ್ಯ ಮಾರ್ಗದಿಂದಲೂ ನಮಗೆ ಮುಕ್ತಿ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ದಂಗೆ ಆಗತ್ತೆ ಆದ್ದರಿಂದ ಅದು ಎಂದಿಗೂ ಅಸಾಧ್ಯ ಆದ್ದರಿಂದ ಸತ್ಯ ಮತ್ತು ಅಸತ್ಯ ಅಸತ್ಯ ಅಂದರೂ ಒಂದೇ ಸುಳ್ಳು ಅಂದರೂ ಒಂದೇ ಈ ಮಟ್ಟದಲ್ಲಿ ಒಂದೇ ಲೆವೆಲ್ನಲ್ಲಿ ನಾವು ನೋಡೋದರಿಂದ ಸತ್ಯದ ಪಾವಿತ್ರ್ಯತೆ ಮತ್ತು ಮಹತ್ವವನ್ನು ನಾವು ತಪ್ಪಾಗಿ ಅರ್ಥೈಸಿದಂತೆ ಆಗತ್ತೆ ಇದರಿಂದ ಲೋಕದಲ್ಲಿ ಸತ್ಯಾನ್ವೇಷಣೆ ಅನ್ನೋ ದೃಷ್ಟಿ ಅನ್ನೋದು ಕುಂಠಿತ ಆಗ್ತಾ ಹೋಗುತ್ತೆ ಕ್ಷೀಣ ಆಗ್ತಾ ಹೋಗುತ್ತೆ ಆದ್ದರಿಂದ ತತ್ವಜ್ಞಾನದ ಹಾರಿಗೆ ಬರ್ತಕ್ಕಂಥ ಜೀವನಿಗೆ ಮೊದಲು ಎದುರಾಗುವಂತಹ ದೊಡ್ಡ ಬಂಡೆಯಂಥ ಸಮಸ್ಯೆಯೇ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಮತಗಳು ಮತ್ತು ಅವುಗಳ ವಿವಿನ್ನ ದೃಷ್ಟಿಕೋನಗಳು ವಿಚಾರಗಳು ಕೆಲವು ಮತದವರಿಗೆ ಎಲ್ಲ ಸುಳ್ಳು ಜಗತ್ತೇ ಮಿಥ್ಯ ಇನ್ನು ಕೆಲವರ ಪ್ರಕಾರ ದೇವರೇ ಇಲ್ಲ ಶೂನ್ಯವೇ ತತ್ವ ಇನ್ನು ಕೆಲವರು ದೇವರನ್ನು ಒಪ್ಪಿದ್ರೂ ಅವನು ನಿರ್ಗುಣ ನಿರಾಕಾರ ಅಂತ ಇತ್ಯಾದಿ ಎಲ್ಲ ವಾದ ಮಾಡ್ತಾರೆ ಇನ್ನು ಕೆಲವರು ದೇವರಿಗೆ ಎಂಟೇ ಗುಣಗಳು ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ ಇನ್ನು ಕೆಲವರಿಗೆ ನಮಗೆ ಒಳ್ಳೇದಾಗಬೇಕು ಅಂತ ಆದರೆ ದೇವರೇ ಬೇಕು ಅಂತೇನಿಲ್ಲ ಧರ್ಮ ಮುಂದೆ ಇದ್ದರೆ ಸಾಕು ಅಂತ ಇನ್ನೊಂದು ರೀತಿಯಾಗಿರುವಂತಹ ಜನ ಇರ್ತಾರೆ ಅವರಿಗೆ ಕರ್ಮ ಅಜ್ಞಾನಗಳಿಗೆ ಮಾತ್ರ ಅಂತ ಅವರ ಅಭಿಪ್ರಾಯ ಮುಮುಕ್ಷುಗಳಿಗೆ ಕರ್ಮ ತ್ಯಾಗವೇ ವಿಹಿತವಾದದ್ದು ಅದೇ ಸರಿಯಾದದ್ದು ಇನ್ನೊಂದು ರೀತಿಯಾಗಿರುವಂತಹ ಜನ ಕೆಲವರಿಗೆ ಪ್ರತ್ಯಕ್ಷವಾಗಿ ಕಂಡಿದ್ದು ಮಾತ್ರ ಪ್ರಮಾಣ ಅವರು ಭೇದವನ್ನು ಒಪ್ಪೋದೇ ಇಲ್ಲ ಇನ್ನೂ ಕೆಲವರಿಗೆ ಸ್ವರ್ಗವೂ ಇಲ್ಲ ಇಹಲೋಕದ ಸುಖವೇ ಪರಮ ಪುರುಷಾರ್ಥ ಅದನ್ನ ಪಡಿಬೇಕು ಅಂತ ಅವರು ಯಾವ ಮಾರ್ಗವನ್ನು ಕೂಡ ಅನುಸರಿಸಿದ್ರು ಆ ಮತ ಬೇಡ ಅಂತ ನಿರಾಕರಣೆಯನ್ನು ಮಾಡೋದಿಲ್ಲ ಇನ್ನೂ ಕೆಲವರು ಇರ್ತಾರೆ ಅವರಿಗೆ ಮೋಕ್ಷ ಆದರೆ ಆತ್ಮೈಕ ಆತ್ಮೈಕ್ಯ ಜೀವ ಮತ್ತು ಪರಮಾತ್ಮ ಒಂದೇ ಅಂತ ಹೇಳೋರು ಇನ್ನು ಕೆಲವರಿಗೆ ಬ್ರಹ್ಮಾನಂದದ ಸಾಮ್ಯ ಬ್ರಹ್ಮನಿಗೂ ಮೋಕ್ಷ ಹೊಂದಿರತಕ್ಕಂಥ ಮುಕ್ತನಿಗೂ ಆನಂದದಲ್ಲಿ ಸಾಮ್ಯತೆ ಸಮಾನತೆ ಅನ್ನೋದಿದೆ ಅಂತ ವಾದ ಇನ್ನು ಕೆಲವರು ಹೇಳ್ತಾರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ ಇನ್ನು ಕೆಲವರಿಗೆ ಸತತ ಮೇಲ್ಮೇಲಕ್ಕೆ ಹೋಗುವಂಥದ್ದೇ ಮುಕ್ತಿ ಇಷ್ಟೆಲ್ಲ ವಿಭಿನ್ನ ಮತಗಳನ್ನು ನೋಡಿದಾಗ ವಿಚಾರವಂತರಿಗೆ ಸಹಜವಾಗಿಯೇ ದಿಗ್ಭ್ರಮೆ ಅನ್ನೋದು ಯಾವ ಮಾರ್ಗ ಸತ್ಯದ ಮಾರ್ಗ ಯಾಮ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ದ್ವಂದ್ವ ಉಂಟಾಗತ್ತೆ ಪರಸ್ಪರ ಏಕಾಭಿಪ್ರಾಯ ಅಥವಾ ಒಮ್ಮತ ಇಲ್ಲದೆ ಈ ಮತಗಳಲ್ಲಿ ಯಥಾರ್ಥವಾದದ್ದು ಯಾವುದು ಸತ್ಯದ ಮಾರ್ಗ ಯಾವುದು ಅಥವಾ ನಿಶ್ಚಯವಾಗಿರ್ತಕ್ಕಂಥ ದಾರಿ ಯಾವುದು ಅಂತ ಹುಡುಕೋದು ಹೇಗೆ ಅನ್ನೋ ಚಿಂತೆ ಕಾಡಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಅದಕ್ಕೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಅರ್ಜುನ ಆಧಾರ ಅಥವಾ ಪ್ರಮಾಣವನ್ನು ಕೊಟ್ಟು ವಿಚಾರ ಮಾಡಿಸುವಂತಹ ವಿಚಾರವನ್ನ ಮಂಡನೆ ಮಾಡತಕ್ಕಂಥ ಜನ ಎಷ್ಟಿದ್ರೂ ಚಿಂತೆ ಇಲ್ಲ ಅವರೆಲ್ಲರ ವಿಚಾರ ಒಂದೇ ಆಗಿರತ್ತೆ ಅದನ್ನ ಮಾಡದೆ ಯಾವುದೇ ಪ್ರಮಾಣಗಳನ್ನು ತಿಳಿಸದೆ ಮನಸ್ಸಿಗೆ ತೋಚಿದಂತೆ ಮಾತನಾಡುವಂತಹ ಜನಗಳ ವಿಚಾರ ಅನೇಕ ಇರುತ್ತೆ ವ್ಯವಸಾಯಾತ್ಮಿಕ ಬುದ್ಧಿ ಬಹುಶಾಖಾಹಿ ಅನಂತಾಶ್ಚ ಅಂತ ಅದನ್ನೇ ಹೇಳಿರೋದು ಅವುಗಳಲ್ಲಿ ಪರಸ್ಪರ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಂದಾಣಿಕೆ ಅನ್ನೋದು ಇರೋದೇ ಇಲ್ಲ ಪೂರ್ವಾಪರ ವಿರೋಧನೇ ತುಂಬೋಗಿರುತ್ತೆ ಆದ್ದರಿಂದ ಯಾರು ಏನೇ ಹೇಳಿದರೂ ಅವರ ವಿಚಾರಗಳಿಗೆ ಮೂಲವಾಗಿರುವಂತಹ ಆಧಾರ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಮೊದಲಿಗೆ ನಾವು ಗಮನ ವಿಚಾರ ಮಾಡಬೇಕು ನೋಡಬೇಕು ಈ ಜಾಗ್ರತೆ ಎಚ್ಚರ ಇದ್ದವರಿಗೆ ಮಾತ್ರ ನಿಜವಾಗಿರ್ತಕ್ಕಂಥ ಮತವನ್ನು ಹುಡುಕೋದು ಸಾಧ್ಯ ಆಗತ್ತೆ ಹುಡುಕೋದು ಕಷ್ಟ ಆಗೋಲ್ಲ ಎಲ್ಲ ಮತಗಳು ಸರಿಯನ್ನೋ ವಾದನೂ ಕೆಲವರು ಮಾಡ್ತಾರೆ ಅದು ಬಹು ಜನರಿಗೆ ಪ್ರೀತಿ ಇಷ್ಟ ಆಗುತ್ತೆ ಯಾರನ್ನೂ ನಿಷ್ಠೂರ ಮಾಡ್ಕೋಬಾರ್ದು ಅನ್ನೋಂಥ ಒಂದು ಮನಸ್ಥಿತಿ ಆದರೆ ಹಾಗೆ ಎಲ್ಲ ಮತಗಳು ಒಂದು ವೇಳೆ ಸರಿಯಾಗಿದ್ದರೆ ಪರಸ್ಪರ ಹೊಂದಾಣಿಕೆ ಆಗಲೇಬೇಕಾಗಿತ್ತಲ್ವ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಪೂರ್ಣವಾಗಿರುವಂಥ ಒಮ್ಮತ ಅಂದರೆ ಏಕಾಭಿಪ್ರಾಯ ಅನ್ನೋದು ಇರಲೇಬೇಕಾಗಿತ್ತು ಆದರೆ ಬೇರೆ ಬೇರೆ ಮತಗಳ ಸಾಮಾನ್ಯ ತತ್ವಗಳ ಪರಿಚಯ ಇದ್ದವನಿಗೂ ಅವುಗಳಲ್ಲಿ ಮೂಲಭೂತ ವಿಚಾರಗಳಲ್ಲೇ ಅಂದರೆ ಬೇಸಿಕ್ಕಾಗೆ ಎಲ್ಲೂ ಹೊಂದಾಣಿಕೆ ಇಲ್ಲ ಟೈಲಿ ಆಗ್ತಾ ಇಲ್ಲೋ ಅನ್ನೋ ಸತ್ಯ ಗೋಚರ ಆಗತ್ತೆ ಹೀಗಿದ್ದರೂ ಕೂಡ ಅವುಗಳನ್ನು ಸರಿ ಅಂತ ತಿಳಿಯೋದು ಒಂದು ರೀತಿ ಆತ್ಮವಂಚನೆಯನ್ನು ಮಾಡಿಕೊಂಡಂತೆ ಅದು ಸತ್ಯಕ್ಕೆ ಮಾಡಿರುವಂತಹ ಅಪಚಾರ ಆಗತ್ತೆ ಸತ್ಯಕ್ಕೂ ಒಂದೇ ಫಲ ಅಸತ್ಯಕ್ಕೂ ಒಂದೇ ಫಲ ಒಳ್ಳೆಯವನಿಗೂ ಅದೇ ಫಲ ಕೆಟ್ಟವನಿಗೂ ಅದೇ ಫಲ ಅಂತಾದರೆ ಸರಿ ಹೋಗುತ್ತಾ ಪ್ರಾಮಾಣಿಕನಿಗೂ ಅದೇ ಫಲ ಅಪ್ರಾಮಾಣಿಕನಾದವನಿಗೂ ಅದೇ ಫಲ ಅಂತ ಅಂದರೆ ಸತ್ಯ ಸರಿ ಹೋಗುತ್ತಾ ಈ ರೀತಿಯಾಗಿ ವಾದ್ಯ ಮಾಡುವರ್ತಾರಲ್ಲ ಅವರಿಂದ ಯಾವುದೇ ಪ್ರಯೋಜನ ಯಾವತ್ತಿಗೂ ಇಲ್ಲ ವೇದಗಳು ಅಪೌರುಷೇಯ ಅವುಗಳ ವಿಚಾರವು ನೇರವಾಗಿ ದೊರೆಯುವಂತಹ ಮಳೆ ನೀರಿನಂತೆ ಪರಿಶುದ್ಧವಾಗಿರುವಂಥದ್ದು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಂಚನೆಗೆ ಅವಕಾಶವೇ ಇಲ್ಲ ಆದ್ದರಿಂದ ವೇದಗಳ ಆಧಾರದ ಮೇಲೆ ಹೊರಟಿರುವಂತಹ ಮತ ಎಂದು ದಾರಿ ತಪ್ಪುವಂತಹ ತಪ್ಪಿಸುವಂತ ಸಂಭವನೇ ಇರೋದಿಲ್ಲ ದೇವರು ಧರ್ಮ ಮೊದಲಾಗಿರ್ತಕ್ಕಂತಹ ಅತೀಂದ್ರಿಯ ವಿಷಯಗಳಲ್ಲಿ ಅವು ಮೂಲಭೂತವಾಗಿ ಆಧಾರವಾಗಿ ಇರುವಂಥದ್ದು ಅದನ್ನು ಒಪ್ಪದೇ ಇರುವಂತಹ ವೈದಿಕ ಮತಗಳಿಗೆ ಎಂದೂ ನಿಜವಾಗಿರ್ತಕ್ಕಂಥ ಮಾನ್ಯತೆ ಅನ್ನೋದು ದೊರೆಯೋದೇ ಇಲ್ಲ ಈ ರೀತಿಯಾಗಿ ಗೀತಾ ಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ವೇದವೇ ಪ್ರಬಲ ಪ್ರಮಾಣ ಹೇಗೆ ಅಂತೇಳಿದ್ರೆ ವೇದಗಳು ಅಪೌರುಷೇಯ ಅವುಗಳ ವಿಚಾರ ಹೇಗಿದೆ ಅಂದರೆ ಮೋಡದಿಂದ ನೇರವಾಗಿ ದೊರೆಯುವಂತಹ ಮಳೆ ನೀರಿನಂತೆ ಪರಿಶುದ್ಧವಾಗಿರುವಂಥದ್ದು ಯಾವುದೇ ವಸ್ತುಗಳ ಸಂಪರ್ಕದಿಂದ ಮೋಡದಿಂದ ಬಂದಂತಹ ಮಳೆ ನೀರು ಕಲುಷಿತ ಆಗೋದಿಲ್ವೋ ನೇರವಾಗಿ ಬಂದಂತಹ ನೀರು ಆ ರೀತಿಯಾಗಿ ಅಂತ ತಿಳಿಸ್ತಾರೆ ಈಗ ಇನ್ನೊಂದು ಸಂಶಯ ಏನು ಅಂದರೆ ಈ ವೈದಿಕ ಮತಗಳಲ್ಲಿ ಅಂದರೆ ವೇದೋಕ್ತವಾಗಿರ್ತಕ್ಕಂಥ ಈ ಮತಗಳಲ್ಲೂ ಭಿನ್ನಾಭಿಪ್ರಾಯ ಬಂದರೆ ಪರಿಹಾರವನ್ನು ಹೇಗೆ ಮಾಡೋದು ಅಂತ ಪ್ರಶ್ನೆ ಮೀಮಾಂಸಕರು ವೇದವನ್ನು ಒಪ್ತಾರೆ ವೇದೋಕ್ತ ಕರ್ಮಗಳ ಮಹತ್ವವನ್ನು ಒಪ್ತಾರೆ ಆದರೆ ಫಲವನ್ನು ಕೊಡಲಿಕ್ಕೆ ಈಶ್ವರ ಅವರಿಗೆ ಬೇಕಾಗಿಲ್ಲ ಕರ್ಮ ತಾನಾಗೇ ಫಲ ಕೊಡುತ್ತೆ ಅನ್ನೋದು ಅವರ ವಾದ ಅವರಿಗೆ ಅವರ ಪಾಲಿಗೆ ಸ್ವರ್ಗವೇ ಪ್ರಧಾನ ಪುರುಷಾರ್ಥ ಮೋಕ್ಷ ಅಲ್ಲ ಪ್ರಧಾನ ಪುರುಷಾರ್ಥ ಅನ್ನಿಸ್ಕೊಂಡಿರೋಂತಹ ಸ್ವರ್ಗ ಪಡಿಲಿಕ್ಕೆ ಕರ್ಮವೇ ಪ್ರಧಾನ ಸಾಧನ ಜ್ಞಾನ ಆಗಲಿ ಭಗವಂತನ ಅನುಗ್ರಹವಾಗಲಿ ಅಲ್ಲ ಅಂತ ಅವರ ಅಭಿಪ್ರಾಯ ಆದರೆ ಪರಮಾತ್ಮ ಹೇಳೋದೇನು ಅಂದರೆ ಭಗವಂತನ ಅನುಗ್ರಹವೇ ಮೋಕ್ಷ ಸಾಧನ ಜ್ಞಾನದಿಂದಲೇ ಭಗವಂತನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ನಿಷ್ಕಾಮ ಕರ್ಮ ತತ್ವಜ್ಞಾನದ ಉಪಾಯ ಸಕಾಮ ಸಕಾಮಕರ್ಮವು ಎಂದಿಗೂ ಕೂಡ ತಾರಕ ಎರಡು ವೈದಿಕ ಮತಗಳೇ ಆದರೂ ಇವು ನಮಗೆ ಮೇಲ್ನೋಟಕ್ಕೆ ತೋರಿಸ್ತಾ ಇದೆ ಸ್ಪಷ್ಟವಾದ ವಿರೋಧವನ್ನು ಸಕಾಮಕರ್ಮ ಮೋಕ್ಷಕ್ಕೆ ಪ್ರತಿಬಂಧಕ ನಿಷ್ಕಾಮಕರ್ಮ ಅನ್ನೋದು ಮೋಕ್ಷಕ್ಕೆ ಸಾಧನ ಹೀಗೆ ಬೇಸಿಕಲ್ಲೇ ಫಂಡಮೆಂಟಲ್ ಅಂತ ಏನು ಹೇಳ್ತೀವಲ್ಲ ಅಲ್ಲೇ ಎರಡೂ ವೈದಿಕ ಮತಗಳಾಗಿದ್ದರೂ ಕೂಡ ಪರಸ್ಪರವಾಗಿ ವಿರೋಧವನ್ನು ಸ್ಪಷ್ಟವಾಗಿ ತೋರ್ತಾ ಇದೆ ಹಾಗಾದರೆ ಇದರಿಂದ ಪರಿಹಾರ ಹೇಗೆ ಅಂತ ಕೇಳಿದ್ರೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಅರ್ಜುನ ನೀನು ಹೇಳ್ತಾ ಇರೋದು ನಿಜ ಮೀಮಾಂಸಕರ ಮತ ಅಭಿಪ್ರಾಯವನ್ನು ನಾವು ಒಪ್ಪಬೇಕಾಗಿಲ್ಲ ಅವರು ತಮ್ಮನ್ನು ತಾವು ವೈದಿಕರು ಅಂತ ಗುರುತಿಸ್ಕೊಂಡಿದ್ದರೂ ಅವರು ಗ್ರಹಿಸೋದು ಕೇವಲ ಮೇಲ್ನೋಟದ ಅರ್ಥವನ್ನು ಮಾತ್ರವೇ ಹೊರತು ಅಂಥ ಅವರು ಅರ್ಥ ಮಾಡಿಕೊಂಡೇ ಇಲ್ಲ ಸರಿಯಾಗಿ ಉದಾಹರಣೆಗೆ ಹಣ್ಣಿನ ಮರವನ್ನು ಹೂವಿನ ಮರ ಅಂತ ತಿಳ್ಕೊಂಡು ಹೂವಿನ ಸ್ಥಿತಿಯಲ್ಲೇ ಅದನ್ನು ಕೀಳುವಂತಹ ಕೀರ್ತಿ ಅಪಕ್ವ ಪ್ರವೃತ್ತಿ ಅವರು ಮೀಮಾಂಸಕರು ಕೇವಲ ವೇದ ಪಾಠಕಗೆ ಹೊರತು ವೇದವನ್ನ ತಿಳಿದವರು ಅಲ್ಲ ಫಲದಲ್ಲೇ ಆಸಕ್ತರಾಗಿರ್ತಕ್ಕಂಥವರಿಗೆ ಮೋಕ್ಷ ಅನ್ನೋದು ಶ್ರೇಷ್ಠ ಫಲ ಅನ್ನೋ ಸುಳಿವು ಸಿಗದೆ ಸ್ವರ್ಗವಿಗಳೇ ಮುಖ್ಯ ಫಲ ಅಂತ ಭ್ರಮೆಯಿಂದ ಬದುಕ್ತಾರೆ ವಿಶ್ವ ಸುಖವನ್ನು ಕಾಣುವಂತಹವರಿಗೆ ತತ್ವಜ್ಞಾನ ಕಾಮ್ಯಕರ್ಮಗಳೇ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಅವರ ವಿಶೇಷ ಸುಖ ಭೋಗಾಪೇಕ್ಷೆಯವರಿಗೆ ವೇದದ ಹೃದಯವನ್ನು ತಿಳಿಯಲಿಕ್ಕೆ ಅಡ್ಡಿಯಾಗ್ತಾ ಇದೆ ಆದ್ದರಿಂದ ಮೀಮಾಂಸಕರು ವೈದಿಕರನ್ನು ಕರೆಸ್ಕೊಂಡ್ರೂ ಕೂಡ ನಿಜವಾಗಿಯೂ ಅವರು ಅವೈದಿಕರೇ ಆಗಿದ್ದಾರೆ ವಿಚಾರವನ್ನು ಹೊರೆಹಚ್ಚಿ ಅವರು ಅದನ್ನು ಖಚಿತಪಡಿಸ್ಕೋಬೇಕು ಅನ್ನೋ ವಿಚಾರವನ್ನು ಮಾಡೋದೇ ಇಲ್ಲ ತತ್ವಜ್ಞಾನದ ಪಾವಿತ್ರ್ಯತೆ ಮತ್ತು ಅದರ ಘನತೆಗಳನ್ನು ಈ ರೀತಿ ನಿರೂಪಣೆ ಮಾಡಿರೋದು ಭಗವದ್ಗೀತೆಯ ಮಾನ್ಯತೆಗೆ ಮುಖ್ಯ ಕಾರಣಗಳಲ್ಲಿ ಇದು ಕೂಡ ಒಂದು ಗೀತೆಯಲ್ಲಿ ನಲವತ್ತೆರಡನೇ ಶ್ಲೋಕದಲ್ಲಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೀವಿ ಪಶ್ಚಿತ ವೇದವಾದ ರಥಾ ನಾಣ್ಯದಸ್ನೀತಿವಾದನ ಅದೇ ರೀತಿಯಾಗಿ ಮುಂದೆ ಹೇಳ್ತಾನೆ ಕಾಮಾತ್ಮನಃ ಸ್ವರ್ಗಪರ ಜನ್ಮಕರ್ಮ ಫಲಪ್ರದ ಕ್ರಿಯ ವಿಶೇಷ ಬಹುಳಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತ ತಯ ಅಪಹೃತತೆ ತಸ ವ್ಯವಸಾಯಾತ್ಮಕ ಬುದ್ಧಿ ಸದೋ ನ ವಿಧೀಯತೆ ವೇದ ಒಪ್ಪದೇ ಅವುಗಳಿಗೆ ಉಪಚಾರವನ್ನು ಮಾಡಿದ್ರೆ ಮೀಮಾಂಸಕರು ವೇದಗಳನ್ನು ಒಪ್ಪಿಯೂ ಕೂಡ ಅದಕ್ಕೆ ಉಪಚಾರವನ್ನು ಮಾಡಿದರು ಅಥವಾ ಮಾಡ್ತಾರೆ ಈಗ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ ವೇದದ ಆಧಾರನೇ ಇಲ್ಲದೆ ಹುಟ್ಟಿಕೊಂಡಿರುವಂತಹ ಈ ಸಿದ್ಧಾಂತಗಳಲ್ಲಿ ಜ್ಞಾನ ಸಾಧನದ ಬಗ್ಗೆ ವಿಭಿನ್ನತೆ ಇದ್ದರೂ ಅಂತಹ ಮಾತುಗಳು ಅಪ್ರಾಮಾಣಿಕಗಳು ಅವುಗಳ ಬಗ್ಗೆ ತಾತ್ಸಾರ ಅಥವಾ ಮಾಡಬಹುದು ಆದರೆ ವೈದಿಕ ಸಿದ್ಧಾಂತಗಳಲ್ಲೇ ಪರಸ್ಪರ ಭಿನ್ನಾಭಿಪ್ರಾಯ ಇದೆ ಕೆಲವು ವೈದಿಕ ಸಿದ್ಧಾಂತಗಳು ಸತ್ಕರ್ಮಗಳ ಫಲ ಸ್ವರ್ಗ ಮಾತ್ರ ಅಂತ ಹೇಳುತ್ತೆ ಆದರೆ ನೀನು ಕೃಷ್ಣ ಕಾಮ್ಯಕರ್ಮಗಳ ಅಥವಾ ಸಕಾಮಕರ್ಮಗಳ ಫಲ ಕೇವಲ ಸ್ವರ್ಗಾದಿಗಳು ಅಂತ ಹೇಳ್ತಿದ್ಯಾ ನಿಷ್ಕಾಮಕರ್ಮವನ್ನು ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡಿದರೆ ಭಗವಂತನ ಅಪರೋಕ್ಷ ಜ್ಞಾನ ಅಂತ ಹೇಳ್ತಿದ್ಯ ಹೀಗಿರಬೇಕಾದ್ರೆ ನಾನು ನಿನ್ನ ಮಾತಿನಲ್ಲಿ ಅಂದರೆ ನಿಷ್ಕಾಮಕರ್ಮವನ್ನು ಆಚರಣೆ ಮಾತ್ರ ಹೇಗೆ ಮಾಡಬೇಕು ಅಂತ ಆಸಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಅದಕ್ಕೆ ಕೃಷ್ಣ ಹೇಳ್ತಾನೆ ತನ್ನ ಮಾತಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ವೈದಿಕ ಆಭಾಸಗಳು ಅಂತಂದರೆ ವೇದ ವಿರುದ್ಧವಾಗಿರುವಂಥ ಮಾತುಗಳು ಅಂತ ತಿಳಿಸ್ಲಿಕ್ಕೆ ಹಾಗೆ ಹೇಳುವವರನ್ನು ಶ್ರೀಕೃಷ್ಣ ಪರಮಾತ್ಮ ನಿಂದನೆಯನ್ನು ಮಾಡ್ತಾನೆ ಐಹಿಕ ಭೋಗ ಅಥವಾ ಸ್ವರ್ಗಾದಿಗಳನ್ನು ದೊರಕಿಸಿಕೊಡೋದು ವೇದದ ಉದ್ದೇಶ ಸರ್ವಥಾ ಅಲ್ಲ ಅಂದರೆ ಅದು ಪ್ರಮುಖ ಉದ್ದೇಶ ಅಥವಾ ಪ್ರಾಮುಖ್ಯ ವೃತ್ತಿಯಿಂದ ಉದ್ದೇಶ ಅಲ್ಲ ಅದನ್ನು ಹೇಳ್ತಾನೆ ಯಾಮಿಮಾ ಪುಷ್ಪಿತಾಂ ವಾಚಂ ಪ್ರವದಂತಿ ವಿಪಶ್ಚಿತ ವೇದವಾದರತಃ ಪಾರ್ಥ ನಾಣ್ಯದಸ್ತಿ ವೇದದಲ್ಲಿ ಮೇಲೋಟಕ್ಕೆ ತೋರುವಂಥ ಅರ್ಥವನ್ನು ಮಾತ್ರ ತಿಳಿಯುವಂಥವರು ಅವಿಪಶ್ಚಿತರು ಅಂದರೆ ವಿದ್ವಾಂಸರಲ್ಲದೇ ಇದ್ದವರು ಅಲ್ಲಿ ಪ್ರವದಂತಿ ಅವಿ ಅಂತ ಹೇಳಬೇಕಾಗಿತ್ತು ನಾ ಹೇಳೋದರಲ್ಲಿ ತಪ್ಪಾಗಿದೆ ವೇದದಲ್ಲಿ ಮೇಲ್ನೋಟಕ್ಕೆ ತೋರುವಂತಹ ಅರ್ಥವನ್ನು ಮಾತ್ರ ತಿಳಿಯೋರು ಯಾರಿದ್ದಾರೆ ಅಂತರ್ಯವನ್ನು ತಿಳ್ಕೊಳ್ಳದೇ ಇರ್ತಕ್ಕಂಥವ್ರು ಯಾರಿದಾರಲ್ಲ ಅವರು ಅವ್ಯಪಸ್ಥಿತ ವಿದ್ವಾಂಸರಲ್ಲದೇ ಇದ್ದವರು ಸ್ವರ್ಗವನ್ನು ಹೊರತುಪಡಿಸಿ ಮೋಕ್ಷಾದಿ ಫಲಗಳೇ ಇಲ್ಲ ಅಂತ ಹೇಳ್ತಾ ಕಾಮ್ಯ ಕರ್ಮಕ್ಕೆ ಫಲವಾಗಿರ್ತಕ್ಕಂಥ ಸ್ವರ್ಗಾದಿ ಫಲಗಳಲ್ಲೇ ಆಸಕ್ತಿಯನ್ನು ಹೊಂದಿ ಸ್ವರ್ಗವೇ ಪರಮಶ್ರೇಷ್ಠ ಪುರುಷಾರ್ಥ ಅಂತ ತಿಳ್ಕೊಳ್ತಾ ವೈದಿಕ ಮಂತ್ರಗಳು ಫಲರೂಪವಾಗಿರ್ತಕ್ಕಂಥ ಮೋಕ್ಷದ ದೃಷ್ಟಿಯಿಂದ ಅಂದ್ರೆ ಆ ಫಲಕ್ಕಿಂತ ಅಥವಾ ಹಣ್ಣಿಗಿಂತ ಮೊದಲು ಹುಟ್ಟುವಂತಹ ಹೂವಿನ ಸ್ಥಾನದಲ್ಲಿರುವಂತಹ ಕಾಮ್ಯ ಫಲಗಳು ಅಂದರೆ ಅಶಾಶ್ವತವಾಗಿರ್ತಕ್ಕಂಥ ಫಲಗಳನ್ನೇ ತಿಳಿಸ್ತವೆ ಅಂತ ಹೇಳ್ತಾರೆ ಅವರು ವೇದವಾದ ರಥ ಅಂತಂದರೆ ವೇದವಾದ ರಥರು ಮೇಲ್ನೋಟಕ್ಕೆ ವೇದಗಳಲ್ಲಿ ಏನು ಅರ್ಥ ಕಾಣ್ತಾ ಇದೆಯೋ ಆ ಅರ್ಥಗಳಲ್ಲೇ ಯಜ್ಞ ಯಾಗಾದಿ ಕಾಮ್ಯ ಆಸಕ್ತಿಯನ್ನು ಹೊಂದಿರುವಂತಹ ಒಂದು ವರ್ಗ ವೇದಗಳಲ್ಲಿ ಹೇಳಿರುವಂತಹ ವಿಷ್ಣುವಿನ ಮಹಿಮೆಯ ಬಗ್ಗೆ ವಿವಾದ ಮಾಡಿ ವೇದವನ್ನು ಓದುವವರು ವೇದಾರ್ಥಗಳನ್ನು ತಿಳಿಸದೆ ವೇದವನ್ನು ಕಂಠಪಾಠ ಮಾಡುವವರು ಈ ಕಾರಣಗಳಿಗಾಗಿ ಅಂತಹವರನ್ನು ಅವಿಪಸ್ಥಿತ ವೇದಗಳ ಸ್ಪಷ್ಟ ಅಭಿಪ್ರಾಯವನ್ನು ತಿಳಿಯದೇ ಇದ್ದವರು ಅಂತ ಹೇಳೋರು ನಾಣ್ಯದ ಸ್ಥೀತಿ ವಾದಿನಃ ಅನ್ಯತಃ ಸ್ವರ್ಗಕ್ಕಿಂತ ಬೇರೆ ಆಗಿರ್ತಕ್ಕಂಥ ಮೋಕ್ಷ ಅನ್ನೋ ಪರಮಪುರುಷಾರ್ಥ ಅಥವಾ ತತ್ವ ಬ್ರಹ್ಮಜ್ಞಾನ ಇವುಗಳನ್ನು ಇಲ್ಲ ಅಂತ ವಾದ ಮಾಡುವಂತಹ ವರ್ಗ ಕಾಮಾತ್ಮಾನಹ ಅಂಥೇಳಿದರೆ ಕಾಮ್ಯ ಫಲಗಳನ್ನು ಕಲಿಸ್ಕೊಳ್ಳುವಂತಹ ದನಕನಕಾದಿಗಳ ಬಗ್ಗೆ ಮನುಷ್ಯ ಸಂಪತ್ತು ಅಂತ ಏನು ಕರಿತೀವಿ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿದವರು ಅಥವಾ ವಿಷಯ ಭೋಗದಲ್ಲಿ ಆಸಕ್ತಿಯನ್ನು ಹೊಂದಿದವರು ವಿಷಯ ಭೋಗಾಸಕ್ತರು ಸ್ವರ್ಗ ಪರಾಹ ಅಂದರೆ ಸ್ವರ್ಗವೇ ಪರಮಶ್ರೇಷ್ಠ ಪುರುಷಾರ್ಥ ಅಂತ ತಿಳ್ಕೊಂಡವರು ಜನ್ಮಕರ್ಮ ಫಲಪ್ರದ ಹುಟ್ಟು ಪುಣ್ಯ ಪುಣ್ಯದ ಫಲಗಳನ್ನು ಕೊಡ್ತಾ ಇರೋದನ್ನು ಮತ್ತು ಕ್ರಿಯಾವಿಶೇಷ ಬಹುಲಾಂ ಯಜ್ಞಾದಿ ಅನೇಕ ಕರ್ಮಗಳನ್ನು ಪ್ರತಿಪಾದನೆ ಮಾಡ್ತಿರೋದಾಗ್ಯೂ ಯಾವ ಈ ವೇದವಾಕ್ಯಗಳನ್ನು ಪುಷ್ಪಿತಾಂ ಹೂ ಬಿಟ್ಟಿರುವಂತೆ ಮೋಕ್ಷ ಅನ್ನೋದು ಫಲ ಆದರೆ ಅದರ ಮುಂದೆ ಸ್ವರ್ಗಾದಿ ಪದಗಳು ಅಂತಹ ಸ್ವರ್ಗಾದಿ ರೂಪವಾಗಿರ್ತಕ್ಕಂಥ ಹೂವೇ ವೇದದ ಫಲ ಅಂತ ತಿಳ್ಕೊಂಡು ವೇದಗಳು ಭೋಗ ಐಶ್ವರ್ಯಾದಿ ಪ್ರಾಪ್ತಿಗಳಿಗಾಗಿಯೇ ಇದೆ ಅಂತ ತಿಳಿಸುವಂಥವ್ರು ಇದೇ ನಲವತ್ತ್ಮೂರು ನಲವತ್ತೆರಡು ನಲವತ್ತ್ಮೂರು ಎರಡು ಶ್ಲೋಕಗಳ ಜೇಷ್ಠ ತಾತ್ಪರ್ಯ ಇದು ನಲವತ್ನಾಲ್ಕನೇ ಶ್ಲೋಕದಲ್ಲಿ ಭೋಗ ಐಶ್ವರ್ಯ ಪ್ರಸಕ್ತ ನಾಮ ಅಂದರೆ ವಿಷಯ ಪದಾರ್ಥ ಅಥವಾ ಭೋಗ ಪದಾರ್ಥಗಳಲ್ಲೇ ಆಸಕ್ತಿಯನ್ನು ಹೊಂದಿರುವಂತಹ ಜೀವರು ಅದರಿಂದಾಗಿ ತಮ್ಮ ವಿವೇಚನಾ ಶಕ್ತಿಯನ್ನ ಆಲೋಚನಾ ಶಕ್ತಿಯನ್ನ ಕಳಕೊಂಡು ಅವುಗಳ ಬೆನ್ನು ಹತ್ತಿರುವಂತಹ ಜನ ಏನೋ ಅವರ ಬುದ್ಧಿ ಪ್ರಮಾಣಗಳಿಂದ ನಿರ್ಧಾರಿತವಾಗಿರುವಂತ ವಿಷಯದಲ್ಲಿ ನಿಶ್ಚಯಾತ್ಮಕವಾಗಿ ಇರಲ್ಲ ಆದ್ದರಿಂದ ಅವರ ಮನಸ್ಸು ಭಗವಂತನ ಧ್ಯಾನದಲ್ಲೇ ಏಕಾಗ್ರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಸರಿಯಾಗಿರ್ತಕ್ಕಂಥ ಪ್ರಮಾಣಗಳಿಂದ ಸಿದ್ಧವಾದಂಥ ವಿಷಯದಲ್ಲಿ ನಿರ್ಧಾರಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಇದಂ ಅಂತ ಹೇಳುವಂತಹ ಪ್ರವೃತ್ತಿ ಸಮಾಧಿ ಅಂದರೆ ಭಗವಂತನಲ್ಲಿ ಚಿತ್ತ ಏಕಾಗ್ರತೆಯನ್ನು ಹೊಂದಲಿಕ್ಕೆ ಅಥವಾ ಭಗವಂತನಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸೋದಕ್ಕೆ ನ ವಿಧೀಯತೆ ಅವರಿಗೆ ಸಾಧ್ಯ ಆಗೋದೇ ಇಲ್ಲ ಆದರೆ ಪರಮಾತ್ಮನ ಧ್ಯಾನವೇ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷಕ್ಕೆ ಕಾರಣ ಆಗಿದೆ ಭೋಗೈಶ್ವರ್ಯದಲ್ಲಿ ಆಸಕ್ತಿ ಇಲ್ಲ ಹೀಗೆ ಈ ಮೂರು ಶ್ಲೋಕಗಳ ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ಅಭಿಪ್ರಾಯವನ್ನು ಈ ರೀತಿಯಾಗಿ ತಿಳಿಸ್ತಾರೆ ಪ್ರಾಮಾಣಿಕ ವಿಷಯದ ಬಗ್ಗೆ ನಿರ್ಧಾರ ಇಲ್ಲದೇ ಇದ್ದವರನ್ನು ಹಿಂದಿನ ಶ್ಲೋಕದಲ್ಲಿ ನಿಂದನೆಯನ್ನು ಮಾಡಿಯರೆ ಇಂತಹ ನಿರ್ಧಾರ ಇಲ್ಲದೇ ಇರತಕ್ಕಂಥ ಬುದ್ಧಿ ಬರೋದಕ್ಕೆ ಕಾರಣ ಏನು ಉದಾಹರಣೆಗೆ ಆ ಕಾರಣ ಏನು ಅಂತ ಗೊತ್ತಿದ್ದರೆ ಅದನ್ನು ಬಿಟ್ಟು ಪರಿತ್ಯಾಗ ಮಾಡಿ ಆ ರೀತಿ ಬುದ್ಧಿ ಬರದಂತೆ ತಡೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಅರ್ಜುನ ಪ್ರಶ್ನೆ ಮಾಡಿದ್ರೆ ಅಂತಹ ಬುದ್ಧಿ ಬರಲಿಕ್ಕೆ ಇರುವಂತಹ ಕಾರಣಗಳನ್ನು ಈ ಶ್ಲೋಕಗಳಲ್ಲಿ ತಿಳಿಸ್ತಾರೆ ಯಾವುದದು ಅಂತ ಕೇಳಿದ್ರೆ ವೇದಗಳ ತಾತ್ಪರ್ಯ ವಿಷಯವಾಗಿದ್ದು ಪರಮಾತ್ಮನ ಸ್ವರೂಪ ಮತ್ತು ಮೋಕ್ಷರೂಪವಾಗಿರ್ತಕ್ಕಂಥ ಪುರುಷಾರ್ಥವನ್ನು ತಿಳಿಸೋದು ಇದನ್ನು ತಿಳ್ಕೊಳ್ಳದೆ ಕೆಲವರು ಮೇಲ್ನೋಟದ ಅರ್ಥಗಳನ್ನೇ ತಿಳ್ಕೊತಾರೆ ಯಜ್ಞಾದಿಗಳಿಂದ ಸಿಗುವಂತಹ ಸ್ವರ್ಗಾದಿ ನಶ್ವರ ಫಲಗಳೇ ವೇದಗಳ ಗುರಿ ಅಂತ ತಿಳ್ಕೋತಾರೆ ಅಂತಹ ಭೋಗೈಶ್ವರ್ಯ ಆಸಕ್ತರ ಮಾತುಗಳೇ ಅವ್ಯವಸಾಯಾತ್ಮಕ ಅಂತಹ ಬುದ್ಧಿಗೆ ಕಾರಣವಾಗಿರುವಂಥದ್ದು ಅಂತಹವರ ಮಾತುಗಳನ್ನು ಕೇಳೋದನ್ನು ಬಿಟ್ಟರೆ ಅಂತಹ ಬುದ್ಧಿ ಬರೋದಿಲ್ಲ ಇದು ಶ್ಲೋಕದ ತಾತ್ಪರ್ಯ ವೇದದ ಪರಮ ಮುಖ್ಯ ಗುರಿ ಅಥವಾ ಉದ್ದೇಶ ಏನು ಅಂತ ಕೇಳಿದರೆ ಪರದೇವತೆಯಾಗಿರುವ ಪರಬ್ರಹ್ಮನ ಅರಿವು ಅಥವಾ ಜ್ಞಾನವನ್ನು ಕೊಡುವಂಥದ್ದು ಸಮಾದವು ಶಬ್ದಕ್ಕೆ ಎರಡು ಅರ್ಥಗಳಿದೆ ಒಂದು ಭಗವಂತನನ್ನು ಒಂದು ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸೋದು ಇನ್ನೊಂದು ಅರ್ಥ ತತ್ವದ ಧಾರಣ್ಯಕ್ಕಾಗಿ ಅಂತ ಅರ್ಥ ಆದ್ದರಿಂದ ವೇದದ ಪರಮ ಮುಖ್ಯ ಗುರಿ ಅಥವಾ ಉದ್ದೇಶ ಅಂತ ಹೇಳಿದರೆ ಭಗವಂತನ ವಿಚಾರವನ್ನ ಸ್ಪಷ್ಟವಾಗಿ ಪ್ರಮಾಣಬದ್ಧವಾಗಿ ತಿಳ್ಕೊಳ್ಳೋದು ಅಂತಲೇ ಅರ್ಥ ಅದಕ್ಕೆ ಕೃಷ್ಣ ಮುಂದೆ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ಯೋಗ ಕ್ಷೇಮ ಆತ್ಮವಾನ್ ಎಲೆ ಅರ್ಜುನ ವೇದಗಳು ತ್ರಿಗುಣಜನ್ಯ ಸ್ವರ್ಗಾದಿ ನಶ್ವರ ಪುರುಷಾರ್ಥ ಸಾಧನವಾಗಿರ್ತಕ್ಕಂಥ ಕರ್ಮಾದಿಗಳನ್ನೇ ಪ್ರತಿಪಾದನೆ ಮಾಡ್ತಾ ಇರುವಂತೆ ಕಾಣುತ್ತೆ ತೋರುತ್ತೆ ಆದ್ದರಿಂದ ನೀನು ವೇದಗಳಿಂದ ಅಪಾತ ಮೇಲೋಟಕ್ಕೆ ತೋರುವಂಥ ಈ ವಿಷಯಗಳ ಬಗ್ಗೆ ಭ್ರಾಂತಿಯನ್ನು ಹೊಂದಬೇಡ ಅಥವಾ ತ್ರಿಗುಣ ಸಂಬಂಧಿ ಸ್ವರ್ಗಾದಿ ನಶ್ವರ ಫಲ ಮತ್ತು ಸಂಸಾರದ ಬಂಧನ ಇವೆರಡೂ ವಿಷಯಗಳಂತೆ ಇದೆ ಈ ವಿಷವನ್ನು ವೇದಗಳು ಪರಿಹಾರ ಮಾಡ್ತಾವೆ ನಿತ್ಯ ಪುರುಷಾರ್ಥಕ್ಕೆ ಕಾರಣವಾಗಿರ್ತಕ್ಕಂಥ ಭಗವತ್ ಸ್ವರೂಪವನ್ನು ತಿಳಿಸುವಂತಹ ವೇದಗಳನ್ನು ಅವಲಂಬಿಸಿ ನೀನು ಮೇಲೋಟಕ್ಕೆ ತೋರುವಂಥ ಅರ್ಥಗಳನ್ನು ಮಾತ್ರ ತಿಳಿದು ಭ್ರಾಂತಿ ಜ್ಞಾನವನ್ನು ಪಡ್ಕೋಬೇಡ ನೀನು ಸುಖ ದುಃಖಗಳಲ್ಲಿ ಸಮಭಾವವನ್ನು ಅಥವಾ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೇ ಇರು ಪರಮಾತ್ಮನ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂತ ಧ್ಯಾನ ಮಾಡು ಶಾಸ್ತ್ರ ಧರ್ಮ ವಿರುದ್ಧವಾಗಿರ್ತಕ್ಕಂಥ ಆದಾಯ ಅಥವಾ ಇನ್ಕಮ್ ಮತ್ತು ನಿನ್ನಲ್ಲಿರುವಂಥ ಸಂಪತ್ತಿನ ಆಗಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಡ ಅದರಲ್ಲೇ ಸಮಯ ಮಾಡಬೇಡ ದ್ರವ್ಯ ಸಂಪಾದನೆ ರಕ್ಷಣೆ ಅಪೇಕ್ಷೆಯನ್ನು ಎಂದಿಗೂ ನೀನು ಮಾಡಬೇಡ ಅದು ಭಗವಂತ ಎಲ್ಲವನ್ನು ಕೊಡ್ತಾನೆ ಯೋಗೇ ಕ್ವೀಮಾಂಸುಣು ಜ್ಞಾನೋಪಾಯವನ್ನು ಮುಂದೆ ಹೇಳ್ತೀನಿ ಅಂತ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾನೆ ಆ ವಿಚಾರದಲ್ಲಿ ಆಸಕ್ತಿ ಹುಟ್ಟಿಸುವಂತಹ ಕಾರಣದಿಂದ ಪ್ರಶಂಸೆಯನ್ನು ಮಾಡ್ತಾನೆ ಜ್ಞಾನೋಪಾಯದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಮೂರು ಶ್ಲೋಕಗಳಲ್ಲಿ ತನ್ನ ಮಾತಿನಲ್ಲಿ ಶ್ರದ್ಧೆ ಹುಟ್ಟಿಸಲಿಕ್ಕಾಗಿ ಕೃಷ್ಣ ಪ್ರತಿಬಂಧಕಗಳಾದ ಜ್ಞಾನ ಸಾಧನದ ಬಗ್ಗೆ ಇರುವಂತಹ ಇತರ ಮತಾಚಾರ್ಯರ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ತಾನೆ ಮತ್ತು ಆ ಎಲ್ಲ ಮತಗಳು ಕೂಡ ವೇದದ ಮೇಲ್ನೋಟದ ಅರ್ಥವನ್ನು ಮಾತ್ರ ತಿಳಿಸ್ತಾವೆ ಅಂತ ಅವುಗಳನ್ನು ನಿರಾಕರಣೆಯನ್ನು ಮಾಡ್ತಾನೆ ನಲವತ್ತೈದನೇ ಶ್ಲೋಕದಲ್ಲಿ ಹಿಂದೆ ತಾನು ಪ್ರತಿಜ್ಞೆ ಮಾಡಿರುವಂತಹ ಜ್ಞಾನ ಸಾಧನದ ಬಗ್ಗೆ ತಿಳಿಸ್ತಾ ಇಲ್ಲಿಂದ ಆರನೇ ಅಧ್ಯಾಯ ಮುಗಿಯುವ ತನಕೂ ಜ್ಞಾನ ಸಾಧನದ ಬಗ್ಗೆಯೇ ಪರಮಾತ್ಮ ತಿಳಿಸ್ತಾನೆ ಮಧ್ಯ ಮಧ್ಯ ಪ್ರಾಸಂಗಿಕವಾಗಿ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಬಹುನಿಮೆ ವ್ಯತಿತಾನಿ ಇತ್ಯಾದಿ ವಿಚಾರಗಳನ್ನು ಅಲ್ಲಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ ತ್ರೈಗುಣ್ಯ ಅಂದರೆ ಸತ್ವ ರಜ ತಮ ಅಂತ ಮೂರು ಗುಣಗಳಿಗೆ ಸಂಬಂಧಪಟ್ಟಿದ್ದು ತ್ರೈಗುಣ್ಯ ವಿಷಯ ವೇದಾಹ ಅಂದರೆ ತ್ರಿಗುಣದ ಕಾರ್ಯವಾಗಿರ್ತಕ್ಕಂತಹ ಸ್ವರ್ಗಾದಿ ಪರಗಳನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಯಜ್ಞ ಯಾಗಾದಿ ಕರ್ಮಗಳನ್ನೇ ವೇದ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದಾಗಿ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ ಇನ್ನು ವಾದ ವಿಷಯಕತ್ವ ಅನ್ನೋ ಪದಗಳಿಗೆ ಅಪಾತ ವಿಷಯ ನಿರೂಪಣೆ ಅಂದರೆ ಮೇಲ್ನೋಟದ ಅರ್ಥ ನಿರೂಪಣೆ ಈ ರೀತಿಯಾಗಿ ಪ್ರಮಾಣವು ವಿಷಯ ಪದದ ಅರ್ಥವನ್ನು ತಿಳಿಸ್ತಾ ಇದೆ ಆದ್ದರಿಂದ ಅರ್ಜುನ ನೀನು ನಿಸ್ತ್ರೈಗುಣ್ಯನಾಗೋ ತ್ರಿಗುಣ ಸಂಬಂಧಿಯಾಗಿರುವಂತಹ ಸ್ವರ್ಗಾದಿ ಭೋಗಗಳಿಂದ ವಿಮುಖನಾಗೋ ಅದನ್ನು ಯಾವತ್ತೂ ಅಪೇಕ್ಷೆ ಪಡಬೇಡ ಅಂದರೆ ಸ್ವರ್ಗಾದಿಗಳನ್ನು ಬಿಟ್ಟು ಬೇರೆ ಫಲ ಇಲ್ಲ ಅಂತ ತಿಳ್ಕೊಬೇಡ ಮೇಲ್ನೋಟದ ಅರ್ಥ ಮಾತ್ರವೇ ಇರೋದು ಅಂತ ಭ್ರಾಂತಿಯನ್ನು ಕೂಡ ನೀನು ಹೊಂದಬೇಡ ಇನ್ನೊಂದು ರೀತಿಯಾಗಿ ತ್ರೈಗುಣ್ಯ ಅಂದರೆ ತ್ರಿಗುಣ ಸಂಬಂಧಿಯಾಗಿರುವಂತಹ ಅಸ್ಥಿರ ಅಂದರೆ ನಶ್ವದವಾದ ನಶ್ವರವಾದ ಫಲಗಳು ಅಥವಾ ಸಂಸಾರ ಬಂಧನ ಅಂತಲೂ ಅರ್ಥ ಈ ಸಂಸಾರ ಬಂಧನ ಅನ್ನೋದು ಒಂದು ವಿಷ ಈ ವಿಷವನ್ನು ಮಾ ಯಾಪಯ ಯಾಪಯಂತಿ ಅಂದರೆ ಪರಿಹಾರ ಮಾಡತ್ತೆ ಅಂತ ವಿಷ ಪ್ಲಸ್ ಯಾ ಅಂದರೆ ಪರಿಹಾರ ಮಾಡತ್ತೆ ಆದ್ದರಿಂದ ವೇದಗಳು ತ್ರೈಗುಣ್ಯ ವಿಷಯ ಅನ್ನೋ ಶಬ್ದವನ್ನು ವಿಷ ಪ್ಲಸ್ ಯ ಅಂತ ಪದವಿಭಾಗ ಮಾಡಿ ಯಾ ಶಬ್ದಕ್ಕೆ ಪ್ರೇರಣಾರ್ಥವನ್ನು ತಗೋಬೇಕು ಅಂತ ತಿಳಿಸ್ತಾರೆ ಒಟ್ಟಿನಲ್ಲಿ ವಿಷಯ ಶಬ್ದಕ್ಕೆ ಸಂಸಾರ ವಿಷಯ ವಿಷವನ್ನು ದೂರ ಮಾಡುವಂತಹ ನಿತ್ಯ ಪುರುಷಾರ್ಥವಾಗಿರುವಂಥ ಮೋಕ್ಷಕ್ಕೆ ಕಾರಣವಾದ ಪರಮಾತ್ಮನ ಸ್ವರೂಪವನ್ನೇ ವೇದಗಳು ಪ್ರತಿಪಾದನೆ ಮಾಡುತ್ತೆ ಅಂತ ಅರ್ಥ ವೇದಾಹ ಅನ್ನೋ ಪದದ ನಂತರದಲ್ಲಿ ತಾನ್ ಆಶ್ರಿತ್ಯ ಅನ್ನೋ ಪದವನ್ನು ಅದ್ಯಾಹಾರ ಮಾಡ್ಕೋಬೇಕು ಅಂತಹ ವೇದವನ್ನು ಅವಲಂಬನೆ ಮಾಡಿ ನಿಸ್ತ್ರೈಗುಣ್ಯೋಭವ ನೀನು ನಿಸ್ತ್ರೈಗುಣ್ಯನಾಗು ತ್ರೈಗುಣ್ಯ ವಿಷಯ ವೇದ ಭವಾರ್ಜುನ ಇಲ್ಲಿ ಪೂರ್ವಾರ್ಧಕ್ಕೆ ಸಂಸಾರ ವಿಷವನ್ನು ಪರಿಹರಿಸುವಂತಹ ವೇದದ ಆಂತರ್ಯವನ್ನು ಅರ್ಥ ಮಾಡಿಕೊ ಮೇಲ್ನೋಟಕ್ಕೆ ಕಾಣುವಂತಹ ಅದನ್ನು ಮಾತ್ರ ಅರ್ಥ ಮಾಡಿಕೊಂಡು ಕ್ಷುದ್ರವಾದ ಅಥವಾ ಅಶಾಶ್ವತವಾಗಿರ್ತಕ್ಕಂಥ ಫಲಗಳಿಗೆ ಕಾರಣವಾಗಿರುವಂತಹ ಯಜ್ಞಾದಿ ಕರ್ಮಗಳೇ ವೇದಗಳ ತಾತ್ಪರ್ಯ ಅಥವಾ ಆಂತರ್ಯ ಅಂತ ಭ್ರಾಂತಿ ಜ್ಞಾನವನ್ನು ಮುಂದೆ ಹೇಳ್ತಾನೆ ನಿರ್ದ್ವಂದ್ವ ನಿತ್ಯ ಸತ್ವಸ್ತೋ ನಿತ್ಯಸತ್ವಸ್ತೋ ಕ್ಷೇಮ ಆತ್ಮವಾನ್ ನಿರ್ದ್ವಂದ್ವೋಭವ ದ್ವಂದ್ವ ಅಂದರೆ ಸುಖ ದುಃಖಗಳು ಲಾಭ ಅಲಾಭ ಇತ್ಯಾದಿ ಅವುಗಳಿಂದ ದೂರನಾಗು ಅಂದ್ರೆ ಸುಖ ದುಃಖ ಸಮಯಕೃತ್ವ ಹಿಂದೆ ಹೇಳಿದಂಗೆ ಸುಖ ಬಂದಾಗ ಹಿಗ್ಬೇಡ ದುಃಖ ಬಂದಾಗ ಕೂಗಬೇಡ ದುಃಖ ಹೇಗೆ ತ್ಯಾಗಕ್ಕೆ ಅರ್ಹವೋ ಅದೇ ರೀತಿಯಾಗಿ ಸುಖವನ್ನು ಪರಿತ್ಯಾಗ ಮಾಡು ಸುಖ ದುಃಖ ಎರಡೂ ಸಂದರ್ಭಗಳಲ್ಲಿ ಏಕರೀತಿಯಿಂದ ವರ್ತಿಸು ಆದ್ದರಿಂದ ನಿರ್ದೋ ಅಂತ ಅಂದರೆ ಸುಖ ದುಃಖ ಸಮಯ ಕೃತ್ವ ಸುಖ ಈಸ್ ಈಕ್ವಲ್ ಟು ದುಃಖ ಅಂತ ಅರ್ಥ ಅಲ್ಲ ಎರಡೂ ಸಂದರ್ಭಗಳಲ್ಲೂ ಏಕರೀತಿಯಾಗಿ ನೀನು ವರ್ತಿಸು ನಿತ್ಯ ಸತ್ವಸ್ಥೋಭವ ನಿತ್ಯ ಸತ್ವಸ್ತಃ ಅಂದರೆ ಸದಾಕಾಲವೂ ಸತ್ವೇ ಸದ್ಗುಣೋಪೇತವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸ್ತಹ ಇರುವವನಾಗೋ ಅಂದರೆ ನಿನ್ನ ಮನಸ್ಸಿನಲ್ಲಿ ಸದಾಕಾಲ ಭಗವಂತನ ಸ್ಮರಣೆಯನ್ನು ಮಾಡು ಏನಂತ ಸ್ಮರಣೆ ಮಾಡಬೇಕು ಭಗವಂತನನ್ನು ಅಂತ ಕೇಳಿದ್ರೆ ಆತ್ಮವಾನ್ ಭಗವಂತನೇ ನನ್ನ ಸ್ವಾಮಿ ಮಮಸ್ವಾಮಿ ಹರೆಯರ್ ನಿತ್ಯಂ ಸರ್ವಸ್ವ ಪತಿರೇವಚ ಇತ್ಯಾದಿಯಾಗಿ ಚಿಂತನೆಯನ್ನು ಮಾಡು ಇದಕ್ಕೆ ಪ್ರಮಾಣವನ್ನು ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಅರ್ಥ ಮಾಡ್ತಾರೆ ಆತ್ಮೇತಿ ತೂಪ ಗ್ರಾಹಯಂತಿ ಚ ಅನ್ನೋ ಸೂತ್ರದಲ್ಲಿ ದೇವರೇ ನನ್ನ ರಕ್ಷಕ ಪರಮ ಮುಖ್ಯ ವೃತ್ತಿಯಿಂದ ಅನ್ನೋ ನಿರಂತರವಾಗಿ ಮಾಡು ನಿರ್ಯೋಗ ಕ್ಷೇಮ ಇಲ್ಲಿ ಯೋಗ ಅಂದರೆ ಇದುವರೆಗೆ ಇಲ್ಲದೇ ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ದ್ರವ್ಯಾದಿಗಳ ಪ್ರಾಪ್ತಿ ನಾವು ಮಾತಾಡ್ತೀವಿ ಲೋಕದಲ್ಲಿ ಯೋಗ ಇದ್ದರೆ ಸಿಗತ್ತೆ ಅಂತ ಆ ಕ್ಷೇಮ ಅಂದರೆ ಈಗಾಗಲೇ ಇರುವಂಥ ದ್ರವ್ಯದ ಪರಿರಕ್ಷಣೆ ಶಾಸ್ತ್ರ ವಿರುದ್ಧವಾಗಿರತಕ್ಕಂಥ ವಿಷಯದಲ್ಲಿ ಯೋಗ ಮತ್ತು ಕ್ಷೇಮ ಅದರ ಪರಿರಕ್ಷಣೆ ಅಂದರೆ ಸಂರಕ್ಷಣೆಯನ್ನು ಮಾಡದೇ ಇರು ಮತ್ತು ನಿರ್ಯೋಗಕ್ಷೇಮ ನಿನ್ನ ಯೋಗಕ್ಷೇಮದ ಇಚ್ಛೆಯನ್ನು ಬಿಟ್ಟುಬಿಡು ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಪರ್ಯುಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ ಅದರಿಂದ ನೀನು ನಿರ್ಯೋ ನಿರ್ಯೋಗಕ್ಷೇಮೋಭವ ಭಗವಂತನೇ ನಿನ್ನ ಯೋಗಕ್ಷೇಮವನ್ನು ನೋಡ್ಕೊತಾನೆ ಅದರಿಂದ ನೀನು ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡು ಅಂತ ಈ ರೀತಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ ಮುಂದಿನ ವಿಚಾರವನ್ನ ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ